ಓ ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಬೆ ಪುಣಚ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆಯ ಮೊದಲನೆಯದ್ದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿನಾರನೇ ಅಧ್ಯಾಯವನ್ನು ನೋಡೋಣ ಶ್ರೀಹಿ ಓಂ ನಮಃ ಶಿವಾಯ ಶ್ರೀ ಗಣೇಶಾಯ ನಮಃ अथ श्री महापुराणे विद्यवर संहितायाँ षोडशोध्याय ऋषय ऊचु पार्थिव प्रतिमा पूजा विधानम्रूहि सतम यूजा विधान सर्वाभीष्टवाप्य शवन कालि ऋषि मुनि सूत मुनि प्रश्न ओ सूत मुनिवर्ये ಸಕಲ ಇಷ್ಟಾರ್ಥಗಳನ್ನು ಉಂಟು ಮಾಡುವಂತಹ ಪಾರ್ಥಿವ ಪ್ರತಿಮೆಯ ಪೂಜೆ ಅದರ ವಿಧಾನವನ್ನು ನಮಗೆ ಹೇಳು ಏನ ಪೂಜಾ ವಿಧಾನೇನ ಯಾವುದರ ಪೂಜಾ ವಿಧಾನದಿಂದ ಸರ್ವಾಭೀಷ್ಟಂ ಅವಾಪ್ಸ್ಯತೆ ಎಲ್ಲ ಅಭೀಷ್ಟಗಳನ್ನು ಇಷ್ಟಾರ್ಥಗಳನ್ನು ಯಾವ ವ್ಯಕ್ತಿಯು ಪಡೆಯಬಲ್ಲನೋ ಅಂತಹ ಪಾರ್ಥಿವ ಪ್ರತಿಮಾ ಪೂಜಾ ವಿಧಾನ ಅದನ್ನು ಹೇಳು ಅಂಥೇಳಿ ಕೇಳುತ್ತಾರೆ ಸೂತ ಮುನಿ ಹೇಳ್ತಾನೆ ಸೂತ ಸುಸಾಧು ಪೃಷ್ಟಂ ಯುಷ್ಮಾಭಿ ಸದಾ ಸರ್ವಾರ್ಥದಾಯಕ ಸದ್ಯೋ ದುಃಖ ಸಮನ ಶೃಣುತ ಪ್ರಬ್ರವೀಮಿವಲೇ ಈ ಮುನಿಗಳೇ ನೀವು ಒಳ್ಳೆಯದನ್ನೇ ಕೇಳಿದ್ದಿರಿ ಸುಸಾಧು ಪೃಷ್ಟ್ ಯುಷ್ಮಾಭಿ ನಿಮ್ಮಿಂದ ಒಳ್ಳೆಯದೇ ಕೇಳಲ್ಪಟ್ಟಿದೆ ಪ್ರಶ್ನಿಸಲ್ಪಟ್ಟಿದೆ ಸದಾ ಸರ್ವಾರ್ಥದಾಯಕಂ ನೀವು ಕೇಳಿರ್ತಕ್ಕಂಥ ಈ ವಿಚಾರ ಏನಿದೆ ಇದು ಯಾವಾಗಲೂ ಸಕಲ ಇಷ್ಟಾರ್ಥಗಳನ್ನು ಕೂಡ ಕೊಡುವಂತಹದ್ದು ಸರ್ವಾರ್ಥಗಳನ್ನು ಅರ್ಥ ಅಂದರೆ ಇಷ್ಟ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು ಸದ್ಯೋ ದುಃಖ ಸೇ ಇದು ತಕ್ಷಣ ಸದ್ಯವೇ ಕೂಡಲೇ ಒಮ್ಮೆಲೇ ದುಃಖವನ್ನು ನಾಶ ಮಾಡುವಂಥದ್ದು ಯಾವುದು ನೀವು ಇದು ಪ್ರಶ್ನೆ ಆ ಪ್ರಶ್ನೆಯ ಉತ್ತರ ಅದರ ಆಚರಣೆ ಸದ್ಯೋ ದುಃಖಸ್ಯ ಶಮನ ಶೃಣುತ ಪ್ರಬ್ರವೀಮಿ ವಹ ಅದನ್ನು ಹೇಳ್ತೇನೆ ಶೃಣುತ ವಹ ನೀವು ನಿಮಗೆ ಹೇಳ್ತೇನೆ ನೀವು ಕೇಳಿರಿ ಅಂತ ಹೇಳಿ ಯುಷ್ಮಭ್ಯಂ ವಹ ನಿಮಗೆ ಪ್ರಬ್ರವೀಮಿ ಹೇಳುತ್ತೇನೆ ಶೃಣುತ ಕೇಳಿರಿ ಅಪಮೃತ್ಯುಹರಂ ಕಾಳಮೃತ್ಯೋಶ್ಚಾ ವಿನಾಶನ ಸದ್ಯ ಕಲತ್ರಪುತ್ರ ಧನಧಾನ ಪ್ರದಮ್ ದ್ವಿಜೋ ಎಲೆ ದ್ವಿಜೋತ್ತಮರೇ ನೀವು ಕೇಳಿದಂತಹ ಈ ವಿಷಯ ಯಾವುದಿದೆ ಅದು ಅಪಮೃತ್ಯುವನ್ನು ಮತ್ತು ಕಾಲಮೃತ್ಯುವನ್ನು ಕೂಡ ನಾಶ ಮಾಡುವಂಥದ್ದು ಅಕಾಲ ಮೃತ್ಯು ಅಪಮೃತ್ಯು ಕಾಲಮೃತ್ಯು ಅಂದರೆ ಸಕಾಲ ಕೂಡ ನಾಶ ಮಾಡುವಂಥದ್ದು ಅಂದರೆ ಅಮೃತತ್ವವನ್ನು ಹೊಂದುತ್ತಾನೆ ಅಂತಕ್ಕಂಥ ಅರ್ಥ ಕೇವಲ ಮರಣ ಹೊನ್ನುವುದಲ್ಲ ಆತ್ಮಜ್ಞಾನ ಉಂಟಾದವನು ಶರೀರವಿಟ್ಟು ಹೋಗುವಾಗ ಅವನು ಅಮೃತತ್ವವನ್ನೇ ಹೊಂದುತ್ತಾನೆ ಪುನರ್ಜನ್ಮವಿಲ್ಲದಂತಹ ಮುಕ್ತ ಸ್ಥಿತಿಯನ್ನು ಹೊಂದುತ್ತಾನೆ ಅಂಥೇಳಿ ಕಾಲಮೃತ್ಯುವನ್ನು ಮೀರುತ್ತಾನೆ ಅಂತ ಹೇಳಿದ್ರೇನು ಅಕಾಲ ಮೃತ್ಯುವನ್ನು ಕಳ್ಕೊಳ್ಳುತ್ತಾನೆ ಅಕಾಲ ನಾಶ ಮಾಡುವಂಥದ್ದು ಇದು ಹಾಗೆ ಕಾಲಮೃತ್ಯುವನ್ನು ನಾಶ ಮಾಡುವಂಥದ್ದು ಅಂತೇಳಿದರೆ ಶರೀರ ಪಾಂಚಭೌತಿಕವಾದ್ದು ಅದಕ್ಕೆ ಸಾವು ಇದೆ ಜಾತ ಸಹಿ ಧ್ರುವೋ ಮೃ ಧ್ರುವ ಮೃತ್ಯು ಆದರೆ ಅಮೃತತ್ವವನ್ನು ಅರಿತವನಾದರೆ ಅವನಿಗೆ ಸಾವಿಲ್ಲ ಅಂದರೆ ಶರೀರಕ್ಕೆ ಸಾವಿದ್ರು ಅವನಿಗೆ ಆತ್ಮಜ್ಞಾನ ತಾನು ತಾನೂ ನಿಜವಾಗಿಯೂ ಶರೀರ ಅಲ್ಲ ತಾನು ಆತ್ಮ ಎನ್ನತಕ್ಕಂಥ ಭಾವನೆ ಬಂದ ಮೇಲೆ ಅವನು ಜೀವನ್ಮುಕ್ತ ಅಂತೇಳಿ ಅನ್ನಿಸ್ತಾನೆ ಅದರ ಅನುಭವ ಹಾಗಾಗಿ ಅವನಿಗೆ ಮರಣ ಎಂಬುದು ಇಲ್ಲ ಅಮೃತತ್ವ ಸದ್ಯ ಕಲತ್ರ ಪುತ್ರಾದಿ ಧನಧಾನ್ಯ ಪ್ರದಂ ತತ್ಕ್ಷಣವೇ ಇದು ಶೀಘ್ರವಾಗಿಯೇ ಕಲತ್ರ ಪುತ್ರಾದಿ ಪತ್ನಿ ಪುತ್ರ ಧನ ಧಾನ್ಯ ಸಂಪತ್ತು ಆಹಾರ ವಸ್ತುಗಳು ಪತ್ನಿ ಪುತ್ರ ಎಲ್ಲವನ್ನು ಕೂಡ ಅಭಿವೃದ್ಧಿಗೊಳಿಸುವಂತಹದ್ದು ಕೊಡುವಂತಹದ್ದು ಅಂತೇಳಿ ಅನ್ನಾದಿ ಭೋಜ್ಯಂ ವಸ್ತ್ರಾದಿ ಸರ್ವ ಮುತ್ಪದ್ಯತೆಯತ ಮೃದಾದಿ ಪ್ರತಿಮಾ ಪೂಜಾ ಸರ್ವಾಭೀಷ್ಟಪ್ರದಾಭುವಿ ಅನ್ನವೇ ಮುದಲಾದಂತಹ ಭೋಜ್ಯ ವಸ್ತುಗಳು ಆಹಾರ ವಸ್ತುಗಳು ಆಮೇಲೆ ವಸ್ತ್ರ ಭೋಗ್ಯ ವಸ್ತುಗಳು ಇವೆಲ್ಲವೂ ಕೂಡ ಯಾವ ಈ ಪ್ರತಿಮಾ ಪೂಜೆಯಿಂದ ಉಂಟಾಗ್ತದೆ ಮೃದಾದಿ ಪ್ರತಿಮಾ ಪೂಜಾ ಆದ ಕಾರಣ ನೀವು ಹೇಳಿದಂತಹ ಈ ಮಣ್ಣು ಮುಂತಾದ್ದುಗಳಿಂದ ನಿರ್ಮಿತವಾದ ಪಾರ್ಥಿವ ವಿಗ್ರಹವನ್ನು ಪೂಜಿಸುವಂತಹದ್ದು ಪಾರ್ಥಿವ ಅಂದರೆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ಪೂಜೆ ಮಣ್ಣು ಕಲ್ಲು ಇದೆಲ್ಲ ಕೂಡ ಪೃಥ್ವಿಯಲ್ಲೇ ಬರ್ತದೆ ಅದರಿಂದ ಮಾಡಿದಂತಹ ಯಾವುದು ಶಿವನ ಪ್ರತಿಮೆ ಇದೆ ಅದರ ಪೂಜೆದು ಪಾರ್ಥಿವ ಪ್ರತಿಮಾ ಪೂಜಾ ವಿಧಾನ ಮತ್ತು ಅದರ ಫಲ ಈ ಅಧ್ಯಾಯದಲ್ಲಿರ್ತಕ್ಕಂಥ ಕಥಾವಸ್ತು ಅಂತಹ ವಿಗ್ರಹವನ್ನು ಪೂಜಿಸುವಂಥದ್ದು ಸಕಲ ಇಷ್ಟಾರ್ಥವನ್ನು ಕೂಡ ಉಂಟು ಮಾಡುತ್ತದೆ ಸರ್ವಾಭೀಷ್ಟಪ್ರದ ಭೂವಿ ಭೂಲೋಕದಲ್ಲಿ ಹ್ಞೂ ಶಿವನ ಮಣ್ಣಿನ ಅಥವಾ ಕಲ್ಲಿನ ಅಥವಾ ಲೋಹದ ಮತ್ತು ಪೃಥ್ವಿಯ ಯಾವ್ಯಾವ ತತ್ವಗಳಿದೆ ಪೃಥ್ವಿಯಲ್ಲಿ ಇರ್ತಕ್ಕಂಥದ್ದು ಅದರಿಂದ ತಯಾರು ಮಾಡಿದಂತಹ ಶಿವನ ಪ್ರತಿಮೆ ಅದರ ಪೂಜೆ ಶಿವನ ಪ್ರತೀಕ ಅಥವಾ ಪ್ರತಿಮೆ ಪ್ರತೀಕ ಅಂದರೆ ಚಿಹ್ನೆ ಲಾಂಛನ ಯಾವುದು ಒಂದು ಲಿಂಗ ಇರ್ಬೋದು ಒಂದು ಯಾವುದು ಇರ್ಬೋದು ಪ್ರತಿಮೆ ಅಂತೇಳಿದರೆ ವಿಗ್ರಹ ಅಂತೇಳಿ ಹೇಳ್ತಕ್ಕಂಥದ್ದು ಪ್ರತಿಮಾ ಅಂದರೆ ಪ್ರತಿ ಅದರ ಒಂದು ಪ್ರತಿ ಅಂತ ಕಾಪಿ ತೆಗಿತೀವಲ್ಲ ನಾವು ಹಾಗೆ ಆ ಭಗವಂತನ ಒಂದು ಸ್ಮರಣಾರ್ಥವಾಗಿ ಒಂದು ಆಕಾರ ರೂಪವನ್ನು ಕೊಡುವಂಥದ್ದು ಪುರುಷಾಣಂಚನಾರೀಣಾಂ ಅಧಿಕಾರೋತ್ರ ನಿಶ್ಚಿತ ನದ್ಯಾಂ ತಡಾಗೇ ಕೂಪೇ ಜಲಾಂತರ ಮೃದಮಾಹರೇತ್ ನೋಡಿ ವಿಗ್ರಹ ಪೂಜೆಯಲ್ಲಿ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಅಧಿಕಾರ ಇರ್ತದೆ ಹ್ಞೂ ಪುರುಷಾಣಾಂಚ ಅತ್ರ ನಿಶ್ಚಿತ ಖಂಡಿತವಾಗಿಯೂ ಕೂಡ ನದ್ಯಾಂ ತಡಾಗೆ ಕೂಪೇ ಜಲಾಂತರ ಜಲಾಂತರ್ಮೃದಾ ಹರೇತ್ ನೀರಿನ ಮಧ್ಯದಲ್ಲಿರ್ತಕ್ಕಂಥ ಮಣ್ಣನ್ನು ತರಬೇಕು ನದಿಯಲ್ಲಿ ಇರತಕ್ಕಂಥದ್ದಾಗ್ಬೋದು ಸರೋವರದಲ್ಲಿರುವಂಥದ್ದಾಗ್ಬೋದು ಕಲ್ಯಾಣಿ ಕೆರೆ ಬಾವಿ ಇಂಥವುಗಳಲ್ಲಿ ಇರತಕ್ಕಂಥ ಅವುಗಳಾಗ್ಬೋದು ಅಂತಹ ನೀರಿನ ಮಧ್ಯದಲ್ಲಿ ಇರತಕ್ಕಂತಹ ಮಣ್ಣನ್ನು ತರಬೇಕು ಬದಿಯಿಂದ ಅಲ್ಲ ಮಧ್ಯದಿಂದ ಜಲಾಂತರ್ ಮೃದ್ ಆಹರೇತು ನೀರಿನೊಳಗಿನ ಮಣ್ಣನ್ನು ಮೃತ್ ಅಂದರೆ ಮಣ್ಣು ಮೃತ್ ಮೃದವು ಮೃದ ಹ ಅಂತೇಳಿ ಬರ್ತದೆ ಶಬ್ದ ಅದು ತಕಾರಾಂತ ಶಬ್ದ ಮೃತ್ ಶಬ್ದ ಸಂಶೋಧ್ಯ ಗಂಧಚೂರ್ಣೇನ ಪೇಶೈತ್ವಾ ಸುಮಂಡಪೇ ಹಸ್ತಿನ ಪ್ರತಿಮುರ್ಯಾತ್ ಕ್ಷೀರೆ ಚುಸಂಸ್ಕೃತ ಆ ಮಣ್ಣನ್ನು ಚೆನ್ನಾಗಿ ಸಂಶೋಧನೆ ಮಾಡಿ ಶೋಧಿಸಿ ಹದ ಮಾಡಿ ಅದರಿಂದ ಕಲ್ಮಶಗಳನ್ನು ತೆಗೆದು ಅದನ್ನು ಚೆನ್ನಾಗಿ ಹುಡಿಮಾಡಿ ಅಂದರೆ ಅದನ್ನು ಕಲಸಿ ಶೋಧಿಸಿ ಹದ ಮಾಡಿ ಗಂಧಚೂರ್ಣೇನ ಪೇಷಯಿತ್ ಗಂಧದ ಪುಡಿಯಿಂದ ಅದನ್ನು ಸುವಾಸನೆಗೊಳಿಸಿ ಸುಮಂಡಪೇ ಹಸ್ತೇನ ಒಳ್ಳೆಯ ಒಂದು ಮಂಟಪದಲ್ಲಿ ಹಸ್ತೇನ ಪ್ರತಿಮಾಂ ಕುರ್ಯಾತ್ ಕೈಯಿಂದ ವಿಗ್ರಹವನ್ನು ಮಾಡಬೇಕು ಕ್ಷೀರೇಣ ಚ ಸ ಸಂಸ್ಕೃತ ಕೂಡ ಅದನ್ನು ಹಾಲು ಬೆರೆಸಿ ಅದಕ್ಕೆ ಗಂಧದ ಬುಡ್ಡಿ ಬೆರೆಸಿ ಸುವಾಸನೆಗೊಳಿಸಿ ಹಾಲನ್ನು ಸೇರಿಸಿ ಕೈಯಿಂದ ವಿಗ್ರಹವನ್ನು ಮಾಡಬೇಕು ಹಸ್ತಿನ ಪ್ರತಿಮಾ ಕುರ್ಯಾತ್ ಅಂಗ ಪ್ರತ್ಯಕೋಪೇತಾಧೈ ಸಮನ್ವಿತಾಂ ಪದ್ಮಾಸನಸ್ಥಿತಾಂಕ ಪೂಜೆಯೇದಾದ ರೇಣಿ ಆ ವಿಗ್ರಹ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನು ಮಾಡಬೇಕು ಪ್ರತಿಯೊಂದು ಅಂಗಗಳನ್ನು ಅಂಗಾಂಗಗಳನ್ನು ಮಾಡಿ ಆಯಾಯ ಅಂಗಗಳಿಗೆ ಆಯಾಯ ಆಯುಧಗಳ ಒಟ್ಟಿಗೆ ಅದರಲ್ಲಿ ಮಾಡಿ ರಚನೆ ಮಾಡಿ ಆಯುಧಗಳಿಂದ ಕೂಡಿರಿದಂತಹ ವಿಗ್ರಹ ಕೂಡಿದಂಥದ್ದು ಪದ್ಮಾಸನ ಸ್ಥಿತ ಅಂಗ ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂತಹ ಪ್ರತಿಮೆ ಪದ್ಮಾಸನದಲ್ಲಿ ಇರುವಂತೆ ಮಾಡಬೇಕು ಆ ರೀತಿ ಮಾಡಿ ಪೂಜೆಯೇತ್ ಆಧರೆಣ ಹಿ ಶ್ರದ್ಧೆಯಿಂದ ಆಧರ ಶ್ರದ್ಧಾಧಾರ ಅತಿಶಯದಿಂದ ಭಕ್ತಿ ಶ್ರದ್ಧಾಧಾರ ಅತಿಶಯ ಪೂರ್ವಕವಾಗಿ ಅದನ್ನು ಅರ್ಚನೆ ಮಾಡಬೇಕು ಪೂಜಿಸಬೇಕು ಅಂತೇಳಿ ಹೇಳ್ತಾರೆ ಸೂತ ಮುನಿಗಳು ವಿಘ್ನೇಶಿತ್ಯವಿಷ್ಣೂ ಅಂಬಾಯ್ಚ ಶಿವಸ್ಯ ಶಿವಸ ಶಿವಲಿಂಗಂಚ ಪೂಜೆಯ ಓ ವಿಾಯಕ ವಿಘ್ನೇಶ ಆಧಿತ್ಯ ಸೂರ್ಯ ವಿಷ್ಣು ಆಮೇಲೆ ಅಂಬ ಜಗನ್ಮಾತೆ ಅಥವಾ ಪಾರ್ವತಿ ಶಕ್ತಿ ಶಿವ ಇವರ ವಿಗ್ರಹಗಳನ್ನು ಆಮೇಲೆ ಶಿವನ ಶಿವಲಿಂಗವನ್ನು ನಿರ್ಮಿಸಿ ಹದಿನಾರು ಉಪಚಾರಗಳಿಂದ ಸದಾ ಪೂಜೆ ಮಾಡಬೇಕು ಪಂಚಬ್ರಹ್ಮಾತ್ಮಕ ಪೂಜೆ ಅಂತೇಳಿ ಹೇಳ್ತಾರೆ ಹ್ಞೂ ಪಂಚಬ್ರಹ್ಮರು ಅಂತೇಳಿದರೆ ಈ ವಿನಾಯಕ ಅಂದರೆ ಸೂರ್ಯಗಣಪತಿ ಅಂಬಿಕಾ ಶಿವವಿಷ್ಣು ಅಂಥೇಳಿ ಹ್ಞೂ ಷೋಡಶೈರುಪಚಾರೈಶ್ಚ ಕುರ್ಯಾತ್ತಫಲಸಿದ್ಧ ಪುಷ್ಪೇಣ ಪ್ರೋಕ್ಷಣ ಕುರ್ಯಾದಭಿಷೇಕಂ ಸಮಬ್ರಹ್ಮರು ಅಂದರೆ ಇನ್ನೊಂದು ಇದೆ ಸಧ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅದು ಕೂಡ ಪಂಚಬ್ರಹ್ಮಮೂರ್ತಿ ಉಪಾಸನೆ ಶಿವನ ಈ ಪಂಚಬ್ರಹ್ಮರ ಐದು ಅಂತೇಳಿದರೆ ಇಲ್ಲಿ ಎಲ್ಲವಂತು ಸೂರ್ಯಗಣಪತಿ ಅಂಬಿಕಾ ಶಿವವಿಷ್ಣು ಸೂರ್ಯ ಆರೋಗ್ಯಕ್ಕೆ ಭಾಸ್ಕರಂ ಆರೋಗ್ಯಂ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂತೇಳಿ ಮೊದಲು ಆರೋಗ್ಯ ಬೇಕು ಪೂಜೆ ಮಾಡಲಿಕ್ಕೆ ಯಾವುದೇ ಧರ್ಮಸಾಧನೆ ಮಾಡಬೇಕು ಶರೀರ ಆರೋಗ್ಯ ಶರೀರ ಮಾಧ್ಯಮ ಖಲವು ಧರ್ಮ ಸಾಧನ ಅಂತ ಕಾಳಿದಾಸ ಕೂಡ ಹೇಳಿದ್ದಾನೆ ಆಮೇಲೆ ಸೂರ್ಯ ಗಣಪತಿ ನಿರ್ವಿಘ್ನವಾಗಿ ನಡೀಬೇಕು ನಾವು ಮಾಡತಕ್ಕಂಥ ಯಾವುದೇ ಒಳ್ಳೆಯ ಕಾರ್ಯಗಳು ಕೂಡ ವಿಘ್ನ ನಿವಾರಣೆಗಾಗಿ ಗಣಪತಿ ಅರ್ಚನೆ ಅಂಬಿಕಾ ಶ್ ಶಕ್ತಿ ಕೊಡಬೇಕು ನಮಗೆ ಹ್ಞೂ ಮಾಡಬೇಕು ಇದ್ರೂ ಶಕ್ತಿ ಬೇಕು ನಮಗೆ ಶಿವ ಜ್ಞಾನ ಬೇಕು ನಮಗೆ ಆತ್ಮಜ್ಞಾನೆ ಈ ಮಾಡಿದಂಥ ಅರ್ಚನೆ ಪೂಜೆ ಆದಿಗಳಿಂದ ನಮ್ಮ ಚಿತ್ತಶುದ್ಧಿಯಾಗಿ ಮನಃಶುದ್ಧಿಯಾಗಿ ಆಮೇಲೆ ನಮಗೆ ಜ್ಞಾನ ವಸಜ್ಞಾನ ಪ್ರಾಪ್ತಿಯಾಗಬೇಕಾಗಿದೆ ಶಿವನಿಂದ ಹ್ಞೂ ಜ್ಞಾನಮಿಚ್ಚೇದ್ ಮಹೇಶ್ವರಾತ್ ನನಗೆ ವಿಷ್ಣು ಮೋಕ್ಷಿಚ್ಛೇದ್ ಜನಾರ್ದನಾಥ್ ಹ್ಞೂ ಜ್ಞಾನಂ ಮಹೇಶ್ವರಾದಿಚ್ಚೇದ್ ಮೋಕ್ಷಿಚ್ಛೇದ್ ಜನಾರ್ದನಾಥ್ ಆರೋಗ್ಯಂ ಭಾಸ್ಕರಾದಿಚ್ಛೇದ್ ಶ್ರೀಯಂ ಇಚ್ಛೇದ್ ಹುತಾಶನಾಥ ಅಗ್ನಿಯಿಂದ ಶ್ರೀಯ ಸಂಪತ್ತು ಶ್ರೀ ಹ್ಞೂ ಜ್ಞಾನ ಮಹೇಶ್ವರ ಆದಿಚ್ಛೇದ್ ಮೋಕ್ಷಿಚ್ಛೇದ್ ಜನಾರ್ದನಾಥ್ ವಿಷ್ಣುವಿನಿಂದ ಮೋಕ್ಷವನ್ನು ಪಡಿ ಬಿಡುಗಡೆ ಹ್ಞೂ ಜ್ಞಾನ ಈಶ್ವರನಿಂದ ಪಡೆದು ವಿಷ್ಣುವಿನಿಂದ ಮೋಕ್ಷ ಅಂತೇಳಿ ಹಾಗೆ ಬರ್ತದೆ ಈಗ ಇಲ್ಲಿ ಹೀಗೆ ನಾವು ಐದು ವಿಗ್ರಹಗಳನ್ನು ಮತ್ತು ಶಿವಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಷೋಡಶೈರುಪಚಾರೈಶ್ಚ ಷೋಡಶೋ ಉಪಚಾರ ಅಂತ ಹೇಳಿ ಹೇಳಿದರೆ ಈಗಾಗಲೇ ನಾವು ಹೇಳಿದ್ವಿ ಧ್ಯಾಯಾಮಿ ಧ್ಯಾನ ಸಮೋಪ್ಯಾಮಿ ಅಲ್ಲಿಂದ ಶುರುವಾಗ್ತದೆ ಷೋಡಶೋಪಚಾರ ಹ್ಞೂ ಧ್ಯಾನ ಆವಾಹನ ಆವಾಹ್ಯಾಮಿ ಆವಾಹನ ಸಮೋಪ್ಯಾಮಿ ಧ್ಯಾನ ಒಬ್ಬ ಒಂದು ಭಗವತ್ ನನ್ನ ಒಂದು ತತ್ವವನ್ನು ಭಗವತ್ ಮೊದಲು ಧ್ಯಾನ ಮಾಡಬೇಕು ಮನಸ್ಸಿನಲ್ಲಿ ರೂಪ ಸ್ವರೂಪ ನಾಮ ಇತ್ಯಾದಿಗಳನ್ನು ಗುಣ ವೈಭವಗಳನ್ನು ಅದನ್ನು ಸ್ಮರಣೆ ಮಾಡಿ ಆಮೇಲೆ ಆವಾಹನ ಮಾಡಬೇಕು ಕರಿಬೇಕು ಆಮೇಲೆ ಜನ ಆವಾಹನ ಪಾದ್ಯ ಹ್ಞೂ ಕಾಲು ತೊಳಿಲಿಕ್ಕೆ ನೀರು ಅರ್ಘ್ಯ ಕೈಗೆ ನೀರು ಹ್ಞೂ ಆಮೇಲೆ ಆಚಮನೀಯ ಅದಾದ ಸ್ನಾನ ಕೈಗೆ ಕುಡಿಲಿಕ್ಕೆ ನೀರು ಕೈಗೆ ನೀರು ಕೊಡುವಂಥದ್ದು ಬೇರೆ ಕೈಗೆ ಕುಡೀಲಿಕ್ಕೆ ಆಚಮನೀಯ ಕುಡಿಲಿಕ್ಕೆ ಕೊಡುವಂಥದ್ದು ಆಮೇಲೆ ಸ್ನಾನ ಆಮೇಲೆ ವಸ್ತ್ರ ಆಮೇಲೆ ಗಂಧಪುಷ್ಪ ಅಕ್ಷತ ಹ್ಞೂ ಅಕ್ಷತೆ ಅಕ್ಕಾಳು ಅಕ್ಕಿ ಧೂಪ ದೀಪ ನೈವೇದ್ಯ ಮಂಗಳ ನೀರಾಜನ ಪ್ರದಕ್ಷಿಣ ನಮಸ್ಕಾರ ಹೀಗೆ ಷೋಡಶೋಪಚಾರ ತಾಂಬೂಲ ನೈವೇದ್ಯ ಆದಮೇಲೆ ತಾಂಬೂಲ ಮಂಗಳ ನೀರಾಜನ ಆಮೇಲೆ ಪ್ರದಕ್ಷಿಣ ನಮಸ್ಕಾರ ಹೀಗೆ ಷೋಡಶೋಪಚಾರ ಪೂಜೆ ಅಂತ ಹೇಳ್ತಾರೆ ಹದಿನಾರು ಷೋಡಶ ಅಂತ ಹೇಳಿದರೆ ಹದಿನಾರು ಉಪಚಾರಗಳಿಂದ ಪೂಜೆ ಕುರಿಯಾತ್ ತತ್ ಅದರ ಫಲಸಿದ್ಧಿಗಾಗಿ ಷೋಡಶೈ ಉಪಚಾರೈ ಚ ಕುರ್ಯಾತ್ ಪುಷ್ಪೇಣ ಪ್ರೋಕ್ಷಣ ಕುರಿಯಾತ್ ಹೂವಿನಿಂದ ಹ್ಞೂ ಪ್ರೋಕ್ಷಣೆಯನ್ನು ಮಾಡುವಂಥದ್ದು ಹ್ಞೂ ಆಮೇಲೆ ಕುರಿಯಾದ ಅಭಿಷೇಕಂ ಸಮ ಅಭಿಷೇಕ ಮಂತ್ರಪೂರ್ಣ ಮಂತ್ರಸಹಿತವಾಗಿ ಅಭಿಷೇಕವನ್ನು ಮಾಡುವಂಥದ್ದು ಆಮೇಲೆ ಹದಿನಾರು ಷೋಡಶೋಪಚಾರಗಳಿಂದ ಹದಿನಾರು ಉಪಚಾರಗಳಿಂದ ಪೂಜೆ ಮಾಡುವಂಥದ್ದು ಅಂದರೆ ಅಭಿಷೇಕ ಮೊದಲಾಗಲಿ ಆಮೇಲೆ ಈ ಷೋಡಶೋಪಚಾರ ಪೂಜೆ ನೈವೇದ್ಯ ನೀರಾಜನ ಅಲ್ಲ ಆಮೇಲೆ ಮೊದಲು ಅಭಿಷೇಕ ಸ್ನಾನ ಮಾಡಿಸುವಂಥದ್ದೇ ಸ್ನಾನದಲ್ಲೇ ಇದು ಬರ್ತದೆ ಅಭಿಷೇಕ ಹ್ಞೂ ಧ್ಯಾನ ಆವಾಹನ ಪಾದ್ಯ ಅರ್ಘ್ಯ ಆಚಮನೀಯ ಆಮೇಲೆ ಸ್ನಾನ ಸ್ನಾನದಲ್ಲೇ ಅಭಿಷೇಕವನ್ನು ಮಾಡುವಂಥದ್ದು ಆಮೇಲೆ ವಸ್ತ್ರ ಧೂಪ ದೀಪ ನೈವೇದ್ಯ ಆಗಿಬಿಡ್ತದೆ ಗಂಧಾಕ್ಷತ ಪುಷ್ಪ ಧೂಪ ದೀಪ ನೈವೇದ್ಯ ಅದಾದಮೇಲೆ ತಾಂಬೂಲ ನೀರಾಜನ ಅಥವಾ ಮಂಗಲ ನೀರಾಜನ ಪ್ರದಕ್ಷಿಣೆ ನಮಸ್ಕಾರ ಈ ರೀತಿ ಬರ್ತದೆ ಶಾಲ್ಯನ್ನೇನ ನೈವೇ ಶಾಳ್ಯನ್ನೇನ ಇವ ನೈವೇದ್ಯಂ ಸರ್ವ ಕುಡವ ಮಾನತ ಗೃಹಂತು ಕುಡವಂ ಜ್ಞೇಯ ಮಾನುಷೇ ಪ್ರಸ್ಥಮಿಷ್ಯದೇ ಅಂದರೆ ಮನೆಯಲ್ಲಿ ಒಂದು ಕುಡವದಷ್ಟು ನೈವೇದ್ಯ ಇರಬೇಕು ಕುಡವ ಅಂದರೆ ಬಹುಶಃ ಕುಡತೆ ಕುಡ್ತೆಗೆ ಒಂದು ಕುಡ್ತೆ ಅಕ್ಕಿ ನಾವು ಏನು ಹೇಳ್ತೇವೆ ನಮ್ಮಲ್ಲಿ ಉಪಯೋಗ ಮಾಡುವಂಥದ್ದು ಅನ್ನ ಪ್ರಧಾನವಾದ ಅದನ್ನು ಇಲ್ಲಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಅದನ್ನು ನೈವೇದ್ಯ ಇಡಬೇಕು ಒಂದು ಕುಡಿತೆಯಷ್ಟು ದೇವಾಲಯದಲ್ಲಿ ಒಂದು ಪ್ರಸ್ಥ ನೈವೇದ್ಯ ಮನೆಯಲ್ಲಿ ಆದರೆ ಒಂದು ಕುಡತೆ ಹ್ಞೂ ದೇವಾಲಯದಲ್ಲಿ ಒಂದು ಪ್ರಸ್ಥ ಅಂದರೆ ಒಂದು ಸೇರಿರ್ಬೋದು ಏನೋ ಬಹುಶಃ ನೈವೇದ್ಯ ಮಾಡಬೇಕು ದೇವ ನಿರ್ಮಿತವಾದಂತಹ ವಿಗ್ರಹಕ್ಕೆ ಮೂರು ಪ್ರಸ್ಥದಷ್ಟು ನಿವೇದನೆ ಮಾಡಬೇಕು ದೇವಾಲಯದಲ್ಲಿ ಕೂಡ ಈಗ ಕೆಲವು ದೇವ ನಿ ವಿಗ್ರಹ ಅಂತೇಳಿ ಇದ್ದರೆ ಅಂತಹ ಕ್ಷೇತ್ರಗಳು ಅಂತೇಳಿ ಆದರೆ ಹ್ಞೂ ವಿಶೇಷವಾದಂಥ ಕ್ಷೇತ್ರಗಳು ದೇವತೆಗಳೇ ನಿರ್ಮಿಸಿದಂಥದ್ದಾದರೆ ಅಲ್ಲಿ ಮೂರು ಪ್ರಸ್ತದಷ್ಟು ನಿವೇದನೆ ನೈವೇದ್ಯ ನೈವೇದ್ಯ ಅಂದರೆ ಏನು ನಿವೇದನೀಯ ಭಗವಂತನಿಗೆ ಸಮರ್ಪಣೆಗೆ ಯೋಗ್ಯವಾದದ್ದು ನಿವೇದನೆಗೆ ಯೋಗ್ಯವಾದದ್ದು ಅಂಥೇಳಿ ನೈವೇದ್ಯ ಅಂಥೇಳಿದರೆ ನಿವೇದನೆ ಹ್ಞೂ ಅರಿಕೆ ಮಾಡಿಕೊಳ್ಳುವಂಥದ್ದು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಭಗವಂತನಲ್ಲಿ ಹೇಳಿಕೊಳ್ಳುವಂಥದ್ದು ನಿವೇದನೆ ಮಾಡುವುದು ಅಂತ ಹೇಳಿದರೆ ಹ್ಞೂ ತಗೋ ಇದನ್ನು ಅಂತೇಳಿ ಹ್ಞೂ ಎದ್ದತ್ತಮ್ ಯಾವುದು ನಿನ್ನಿಂದ ನನಗೆ ಕೊಡಲ್ಪಟ್ಟಿತು ಅದರಲ್ಲಿ ಒಂದು ಅಂಶವನ್ನು ನಿನಗೆ ಸಮರ್ಪಣೆ ಮಾಡಿ ನಾನು ಪ್ರಸಾದ ರೂಪವಾಗಿ ಸ್ವೀಕರಿಸ್ತೇನೆ ಹಾಂ ಎಲ್ಲವನ್ನು ಕೂಡ ನಾವು ಮಾಡಿದ್ದೆಲ್ಲವನ್ನು ಪ್ರತಿದಿನವೂ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡ್ಬೇಕು ಯಾಕಂದರೆ ಅವನಿಗೆ ಕೊಟ್ಟಂಥದ್ದು ನಮ್ಮ ಹತ್ರ ಇರುವಂಥದ್ದು ಅವನು ಕೊಡೋದಿದ್ದರೆ ನಮಗೇನಿಲ್ಲ ಹ್ಞೂ ಹಾಗೆ ಅದನ್ನು ಪುನಃ ಅವನಿಗೆ ಕೊಡದಿದ್ದರೆ ಅವನು ಸ್ತೇನ ಕಳ್ಳನೇ ಆಗ್ತಾನೆ ಕಳ್ಳನೇ ಸರಿ ಸ್ತೇಯ ಅಂತೇಳಿ ಬರ್ತದೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಆ ರೀತಿ ಸಮರ್ಪಣೆ ಮಾಡಿ ಯಜ್ಞ ಶಿಷ್ಟಾಮೃತ ಭುಜೋ ಅಂತೇಳಿ ಹೇಳ್ತಾರೆ ಅಂದರೆ ಯಜ್ಞ ಅಂದರೆ ಇದೆ ಸಮರ್ಪಣೆ ಮಾಡುವಂಥದ್ದು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಇತರ ಥರ ಸಹಜ ಜೀವಿಗಳಿಗೆ ಹಾಗೆ ಪಶು ಪಕ್ಷಿಗಳಿಗೆ ಸಮರ್ಪಣೆ ಮಾಡುವಂಥದ್ದು ಇದನ್ನು ನಿತ್ಯವೂ ಮಾಡಬೇಕು ಆಮೇಲೆ ತಾನು ಸ್ವೀಕಾರ ಮಾಡಬೇಕು ಹಾಗೆ ಉಳಿದು ಅಂತಹ ಪ್ರಸಾದ ರೂಪವಾದದನ್ನು ಸ್ವೀಕರಿಸಿದರೆ ಮಾತ್ರ ಅವನು ಅವನಿಗೆ ಶ್ರೇಯಸ್ಸು ಅಲ್ಲದಿದ್ದರೆ ಅವನು ಕಳ್ಳನೇ ಸರಿ ಅಂಥೇಳಿ ಅಂದರೆ ಯಾವ ಭಗವಂತ ನಮಗೆ ಕೊಟ್ಟಿದ್ದಾನೋ ಅವನಿಗೆ ನಾವು ಪುನಃ ಸಮರ್ಪಣೆ ಮಾಡದೆ ನಾವೇ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿದರೆ ಹ್ಞೂ ಅದು ಕಳ್ಳತನ ಆಗ್ತದೆ ಅಂಥೇಳಿ ಹಾಗೆಯೇ ದೇವ್ ದೈವೇ ಪ್ರಸ್ಥತ್ರಯ ಯೋಗ್ಯಂ ನೋಡಿ ಇಲ್ಲಿ ಶಾಲ್ಯನ್ನೇನೈ ನೈವೇದ್ಯ ಸರ್ವ ಕುಡವಮಾನಥಃ ಗೃಹಂತು ಕುಡವಂ ಜ್ಞೇಯ ಮಾನುಷೇ ಪ್ರಸ್ಥಮಿಷ್ಯತಿ ಅಂದರೆ ನೋಡಿ ಮನೆಯಲ್ಲಿ ನಾವು ನೈವೇದ್ಯ ಮಾಡುವಾಗ ಒಂದು ಕೊಡುತ್ತೆ ಮಾನುಷ ಅಂದ್ರೆ ಮನುಷ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಯಾವ ದೇವಾಲಯದಲ್ಲಿನ ಶಿವಲಿಂಗವೋ ಇದೆಯೋ ವಿಗ್ರಹ ಇದೆಯೋ ದೇವರದ್ದು ಅಲ್ಲಿ ಒಂದು ಪ್ರಸ್ಥದಷ್ಟು ಅಥವಾ ಒಂದು ಸೇರಿನಷ್ಟು ನೈವೇದ್ಯ ಮಾಡಬೇಕು ದೈವಿ ದೇವರು ದೈವ ನಿರ್ಮಿತ ದೇವ ನಿರ್ಮಿತವಾದಂತಹ ಯಾವುದು ಇದ್ದರೆ ವಿಗ್ರಹ ಇದ್ದರೆ ಅಲ್ಲಿ ಪ್ರಸ್ಥತ್ರಯ ಮೂರು ಸೇ ಮೂರು ಪ್ರಸ್ಥದಷ್ಟು ನೈವೇದ್ಯ ಮಾಡಬೇಕು ಯೋಗ್ಯಂ ದೈವೇ ಪ್ರಸ್ಥತ್ರಯ ಯೋಗ್ಯಂ ಸ್ವಯಂಭೋ ಪ್ರಸ್ಥ ಪಂಚಕಂ ಸ್ವಯಂಭೂಲಿಂಗ ಉದ್ಭವಲಿಂಗ ಅಥವಾ ಉದ್ಭವ ಮೂರ್ತಿ ಅಂತ ಇರ್ತದೆ ಕೆಲವು ಅದು ಭಗವಂತನೇ ಆಯಾ ದೇವತಾಶಕ್ತಿಯೇ ಅಲ್ಲಿ ಉದ್ಭವ ಆಗಿರ್ತಕ್ಕಂಥ ಅಂಥದಾದರೆ ಪ್ರಸ್ಥ ಐದು ಪ್ರಸ್ಥದಷ್ಟು ಮಾಡಬೇಕು ನೈವೇದ್ಯ ಅಂಥೇಳಿ ಏರ್ಣ ಫಲ ವಿದ್ಯಾದಧಿಕಂ ವೈದ್ವಯಂ ತ್ರಯ ಹ್ಞೂ ಹೀಗೆ ಮಾಡಿದರೆ ಪೂರ್ಣವಾದ ಫಲ ಸಿಗ್ತದೆ ಇದಕ್ಕಿಂತಲೂ ಎರಡು ಅಥವಾ ಮೂರರಷ್ಟು ಹೆಚ್ಚಿಗೆ ಮಾಡಿದರೆ ಹೆಚ್ಚಾದ ಫಲವು ಸಿಗ್ತದೆ ಹ್ಞೂ ಈಗ ಒಂದು ಕುಡಿತ ಮನೆಯಲ್ಲಿ ಅಂತ ಹೇಳಿದ್ರೆ ಎರಡು ಗುಡಿತೆ ಮೂರು ಕುಡಿತೆ ಮಾಡಿದರೆ ಫಲ ಕಮ್ಮಿ ಆಗೋದು ಹೆಚ್ಚಾಗ್ತದೆ ನಮಗೂ ಸಿಗುವಂಥ ಫಲ ಅದಕ್ಕಿಂತ ಕಮ್ಮಿ ಇರಬಾರ್ದು ಮಿನಿಮಮ್ ಕನಿಷ್ಠ ಅಂತ ಹೇಳ್ತೇವೆ ಅಷ್ಟು ಇರಬೇಕು ಅಂತೇಳಿ ಸಹಸ್ರ ಸತ್ಯಂ ಸತ್ಯಲೋಕಂ ಲಭೆ ದ್ವಿಜ ಹನ್ನೆರಡು ಹೀಗೆ ಮಾಡಿದರೆ ಸಹಸ್ರ ಪೂಜೆ ಇದೇ ರೀತಿ ದಿನಾಲು ಮಾಡಿ ಮಾಡಿ ಒಂದು ಸಾವಿರ ದಿನ ಮಾಡಿ ಆಗುವ ಒಂದು ಸಾವಿರ ಪೂಜೆ ಮಾಡಿದರೆ ಅವನಿಗೆ ಸತ್ಯಲೋಕ ಲಭಿಸ್ತದೆ ಒಂದು ಸಾವಿರ ಅಂದರೆ ಸಾಮಾನ್ಯ ನಮಗೆ ಮೂರು ನಾಲ್ಕು ವರ್ಷಗಳಲ್ಲಿ ಆಗ್ತದೆ ಮುನ್ನೂರು ಮುನ್ನೂರ ಅರುವತ್ತೈದು ದಿವಸ ಒಂದು ವರ್ಷಕ್ಕೆ ಮೂರು ವರ್ಷ ಹಾಂ ವರ್ಷ ಆಗುವ ಸಾಮಾನ್ಯ ಒಂದು ಪೂಜೆ ಆಗ್ತದೆ ದಿನ ಲೆಕ್ಕದಲ್ಲಿ ಮತ್ತು ದಿನಕ್ಕೆ ಎರಡು ಹೊತ್ತು ಅದು ಬೇರೆ ಇದೆ ಆ ಪೂಜೆ ನಾನು ಲೆಕ್ಕ ಹಾಕಿದರೆ ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ಇನ್ನು ಸಮಸ್ಯೆ ಇಲ್ಲ ಕಮ್ಮಿ ಆದರೆ ಮಾತ್ರ ಹ್ಞೂ ಕೊರತೆ ಆಗುವಂಥದ್ದು ಅಂತೂ ಒಂದು ಸಹಸ್ರ ಪೂಜೆಯನ್ನು ಮಾಡಿದರೆ ಸತ್ಯಲೋಕ ಲಭಿಸ್ತದೆ ಅಂತೇಳಿ ಹೇಳ್ತಾರೆ ಈ ರೀತಿಯಾಗಿ ಈ ಕ್ರಮದಲ್ಲಿ ಮಾಡಿದರೆ ಈಗ ಹೇಳಿದಂಥ ಪ್ರಮಾಣದ ನೈವೇದ್ಯ ಆ ರೀತಿಯಾಗಿ ಮಾಡಿದರೆ ಸಹಸ್ರ ಪೂಜೆಯ ಸತ್ಯಂ ಸತ್ಯಲೋಕಂ ಲಭೆ ದ್ವಿಜೋ ಬ್ರಾಹ್ಮಣನಾದವ ಪಡೆಯುವಂಥದ್ದು ಸತ್ಯವಾದ್ದು ಖಂಡಿತವಾದ್ದು ನಿಶ್ಚಿತವಾದದ್ದು ಅಂತೇಳಿ ಸತ್ಯಲೋಕವನ್ನು ಪಡೆಯುವಂಥದ್ದು ಸಾವಿರ ಪೂಜೆಯನ್ನು ಮಾಡಿದರೆ ದ್ವಾದಶಾಂಗುಲ ಆಯಾಮ ್ಶಾಂಗುಲ ದ್ವಿಗುಣಂಚ ತೋಧಿ ಅಂದರೆ ದ್ವಾದಾಂಗುಲಂ ಹನ್ನೆರಡು ಅಂಗುಲವಾಗಿ ದ್ವಿಗುಣಂಚ ತೋಧಿ ಹದಿನೈದು ಅಂಗುಲ ಎತ್ತರವಾಗಿಯೂ ಆಯಾಮ ಅಂದರೆ ಇಲ್ಲಿ ಹೇಳ್ತಾರೆ ಮುಂದೆ ಪ್ರಮಾಣ ಅಂಗುಲಸೈಕೂರ್ಧ ಪಂಚಕ್ಯ ಅಯೋ ದಾರು ಪಾತ್ರಂ ಪಾತ್ರ ಶಿವಮಿತ್ಯುಚ್ಯತೆ ಬುಧೈ ಶಿವ ಎನ್ನುತಕ್ಕಂತಹ ಪಾತ್ರ ಒಂದು ಪಾತ್ರಕ್ಕೆ ಶಿವ ಅಂತೇಳಿ ಹೆಸರು ಯಾವುದಕ್ಕೆ ಹನ್ನೆರಡು ಅಂಗುಲ ಅಗಲವಾಗಿರ್ತಕ್ಕಂಥದು ದ್ವಾದ ಅಂಗುಲಂ ಆಯಾಮ ಆಯಾಮ ಅದರ ಅಗಲ ಹನ್ನೆರಡು ಅಂಗುಲ ದ್ವಿಗುಣಂಚ ತಥೋಧಿಕ ಪ್ರಮಾಣ ಅಂಗುಲಸೈಕ ಈಗ ಒಂದು ಶಿವ ಎನ್ನುತಕ್ಕಂಥ ಪಾತ್ರೆಯ ಒಂದು ಗಾತ್ರವನ್ನು ಹೇಳ್ತಾ ಇದ್ದಾರೆ ದ್ವಾದಶಾಂಗುಲಂ ಆಯಾಮಂ ಇದರ ಅಗಲ ಆಯಾಮ ಅಗಲ ಹನ್ನೆರಡು ಅಂಗುಲ ಈ ಶಿವ ಎಂತಕ್ಕಂಥ ಪಾತ್ರ ಇದ್ದು ದ್ವಿಗುಣಂಚ ಅದಕ್ಕಿಂತ ಎರಡು ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ ಎಷ್ಟು ಹನ್ನೆರಡು ಅಂಗುಲ ಅಂತೇಳಿ ಅದರ ದ್ವಿಗುಣ ಅಂದರೆ ಇಪ್ಪತ್ತ್ನಾಲ್ಕು ಅಂಗುಲ ಆಯಿತು ಅಥವಾ ಇಪ್ಪತ್ನಾಲ್ಕು ಅಂಗುಲಕ್ಕಿಂತ ಹೆಚ್ಚು ಹ್ಞೂ ಇದು ಉದ್ದ ಅಗಲ ಉದ್ದ ಹ್ಞೂ ಪ್ರಮಾಣ ಅಂಗುಲಸೈಕಂ ಒಂದು ಅಂಗುಲದಷ್ಟು ದಪ್ಪ ತದೂರ್ಧ್ವಂ ಪಂಚಕತ್ರಯಂ ಎತ್ತರಷ್ಟು ಪಂಚಕತ್ರಯ ಐದು ಐದು ಐದು ಮೂರು ಸಲ ಅಂದರೆ ಹದಿನೈದು ಅಂಗುಲದಷ್ಟು ಎತ್ತರ ಹೀಗೆ ಹನ್ನೆರಡು ಅಂಗುಲ ಅಗಲ ಹತ್ ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಅಂಗುಲ ಉದ್ದ ಮತ್ತು ಒಂದಂಗುಲ ದಪ್ಪ ಹಾಗೆ ಹದಿನೈದು ಅಂಗುಲ ಎತ್ತರ ಇರತಕ್ಕಂತಹ ಒಂದು ಅಯೋ ದಾರುಕೃತ ಪಾತ್ರಂ ಶಿವಮಿತ್ಯುಚ್ಚ ಬುಧೈ ಲೋಹ ಮತ್ತು ಮರಗಳಿಂದ ಮಾಡಿದಂತಹ ಪಾತ್ರ ಅಯೋ ಅಂದರೆ ಅಯ ಅಂದರೆ ಕಬ್ಬಿಣ ಅಥವಾ ಲೋಹ ದಾರು ಅಂದರೆ ಮರ ಇದರಿಂದ ಮಾಡಿದಂತಹ ಪಾತ್ರಕ್ಕೆ ಶಿವ ಅಂತೇಳಿ ಹೆಸರು ಜ್ಞಾನಿಗಳು ಹೇಳ್ತಾರೆ ಬುಧೈಹಿ ಉಚ್ಯತೆ ಹೇಳಲ್ಪಡ್ತದೆ ಜ್ಞಾನಿಗಳಿಂದ ತದಷ್ಟಭಾಗ ಪ್ರಸ್ಥ ಸ್ಯಾತ್ ತುತುಃಡವಂ ಮತಂ ದಶಪ್ರಸ್ಥಂ ಶತಪ್ರಸ್ಥಂ ಸಹಸ್ರಪ್ರಸ್ಥಮೇವಚ ಆ ಅಷ್ಟಭಾಗ ಎಂಟನೇ ಒಂದು ಭಾಗ ಪ್ರಸ್ಥಃ ಸ್ಯಾತ್ ಪ್ರಸ್ಥ ಅಂತೇಳಿ ಹೆಸರು ಈ ಶಿವ ಎಂತ ಈ ಪಾತ್ರ ಇದೆಯಲ್ಲ ಈಗ ಹೇಳಿದ್ದು ಇದರಲ್ಲಿ ಎಂಟನೇ ಒಂದು ಭಾಗವೇ ಪ್ರಸ್ಥ ಈಗಾಗಲೇ ಹೇಳ್ತೇವಲ್ಲ ಒಂದು ಪ್ರಸ್ಥದಷ್ಟು ಅಂಥೇಳಿ ಮನುಷ್ಯ ಮನುಷ್ಯ ನಿರ್ಮಿತವಾದಂತಹ ವಿಗ್ರಹಕ್ಕೆ ದೇವಾಲಯದಲ್ಲಿ ಮನುಷ್ಯ ನಿರ್ಮಿತ ವಿಗ್ರಹ ಅಂತೇಳಿ ಆದರೆ ಅದಕ್ಕೆ ಒಂದು ಪ್ರಸ್ತದಷ್ಟು ಏನೋ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂದರೆ ಈ ಪ್ರಸ್ಥ ಅಂದರೆ ಎಷ್ಟು ಈ ರೀತಿಯಾದಂಥ ಶಿವ ಏನು ಪಾತ್ರ ಇದೆಯಲ್ಲ ಆ ಪಾತ್ರೆಯಲ್ಲಿ ಎಂಟನೇ ಒಂದು ಭಾಗ ಎಂಟು ಭಾಗ ಮಾಡಿ ಒಂದು ಭಾಗ ಯಾವುದಿದೆ ಅದು ಪ್ರಸ್ಥ ಆಮೇಲೆ ತದಷ್ಟ ಭಾಗ ಪ್ರಸ್ಥ ಸ್ಯಾತ್ ತ ಚುಕುಡವ ಮತ ಆ ಪ್ರಸ್ಥದ ಈ ಪ್ರಸ್ಥ ಯಾವುದಿದೆ ಎಂಟನೇ ಒಂದು ಭಾಗ ಶಿವದ ಎಂಟನೇ ಒಂದು ಭಾಗ ಪ್ರಸ್ಥ ಆ ಪ್ರಸ್ಥದ ನಾಲ್ಕನೇ ಒಂದು ಭಾಗಕ್ಕೆ ಕುಡವ ಅಂತೇಳಿ ಹೆಸರು ತತ್ ಚತುಕುಡವ ಮತ ದಶ್ರಸ್ಥಂ ಶತಪ್ರಸ್ಥ ಸಹಸ್ರ ಪ್ರಸ್ಥಮೇವಚ ಜಲತೈಲಾಗಂಧಾಂ ಯಥ ಯೋಗ್ಯಂಚ ಮಾನಥ ಮಾನುಷ ಆರ್ಷಸ್ವಯಂಭೂ ನ ಮಹಾಪೂಜೆತಿ ಕಥ್ಯತೆ ಅಂದರೆ ಮನುಷ್ಯನಿರ್ಮಿತ ದೇವವಿಗ್ರಹ ಋಷಿಗಳು ನಿರ್ಮಿಸಿದಂತಹದ್ದು ಮಾನುಷ ಆರ್ಷ ಸ್ವಯಂಭೂ ಆಮೇಲೆ ದೇವ್ ಸ್ವಯಂಭೂ ಆಗಿ ಉದ್ಭವವಾದಂತಹದ್ದು ವಿಗ್ರಹ ಇವುಗಳಿಗೆ ಕ್ರಮವಾಗಿ ದಶಪ್ರಸ್ಥ ಯಾವುದಕ್ಕೆ ಮಾನುಷ ವಿಗ್ರಹಕ್ಕೆ ಶತಪ್ರಸ್ಥ ಆರ್ಷ ವಿಗ್ರಹ ಋಷಿ ಪ್ರಸ್ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟದಕ್ಕೆ ಸಹಸ್ರಪ್ರಸ್ಥ ಅಂದರೆ ಸ್ವಯಂಭೂ ಯಾವುದಿದೆ ಅದಕ್ಕೆ ಹೀಗೆ ಮನುಷ್ಯರು ನಿರ್ಮಿಸಿದಂತಹ ದೇವವಿಗ್ರಹ ಋಷಿಗಳು ನಿರ್ಮಿಸಿದಂಥದ್ದು ಸ್ವಯಂಭೂ ಇದಕ್ಕೆ ಕ್ರಮವಾಗಿ ಹತ್ತು ಪ್ರಸ್ಥ ನೂರು ಪ್ರಸ್ಥ ಸಹಸ್ರಪ್ರಸ್ಥ ಹ್ಞೂ ಪ್ರಮಾಣಗಳಷ್ಟು ಅರ್ಚನೆ ಮಾಡಿದರೆ ಅದಕ್ಕೆ ಮಹಾಪೂಜೆ ಅಂತೇಳಿ ಹೇಳ್ತಾರೆ ಈಗ ನಾವು ಪೂಜೆಗೆ ಎಷ್ಟು ಬೇಕು ಆಗ ಹೇಳಿದ್ದು ಇದಕ್ಕಿಂತ ಕಡಿಮೆ ಮಹಾಪೂಜೆ ಅಂತೇಳಿದರೆ ಇಷ್ಟು ಮನುಷ್ಯನ ನಿಮಿತ್ತಕ್ಕೆ ಒಂದು ಪ್ರಸ್ತ ಹೇಳಿದ್ದಾಗ ಪೂಜೆಗೆ ದೇವಾಲಯದಲ್ಲಿ ಇಲ್ಲಿ ಹತ್ತು ಪ್ರಸ್ತ ಹೇಳ್ತಾರೆ ಅಂದರೆ ಮಹಾಪೂಜೆಗೆ ಹತ್ತು ಪಟ್ಟು ಹೆಚ್ಚು ಹಾಗೆ ಅದಕ್ಕೆ ಮಹಾಪೂಜೆ ಅಂತ ಹೇಳ್ತಾರೆ ಜಲತೈಲಾದಿಗಂಧಾಂ ಯಥಾಯೋಗ್ಯಂಚನತಃ ಮಾನುಷಾರ್ಷಸ್ವಯಂಭೂ ಮಹಾಪೂಜೆ ಇಥ್ಯತೆ ಅಭಿಷೇಕಿರ್ಗಂಧಾತ್ ಪುಣ್ಯಮವಾಪ್ಯತೆ ಆಯುಸ್ತೃಪ್ತಿ ನೈವೇದ್ಯಾತ್ ಧೂಪಾದ್ಯತೆ ಆಯು ತೃಪ್ತಿ ನೈವೇದ್ಯಾತ್ ಧೂಪಾತ್ ಅರ್ಥಮವಾಪ್ಯತೆ ಅಭಿಷೇಕದಿಂದ ಏನಾಗ್ತದೆ ಏನೇನು ಫಲ ಯಾವ್ಯಾವುದರಿಂದ ಈ ಷೋಡಶೋಪಚಾರದಲ್ಲಿ ಅಂತೇಳಿ ಹೇಳ್ತಾರೆ ಅಭಿಷೇಕ ಆತ್ಮಶುದ್ಧಿ ಹೇಗೆ ಅಭಿಷೇಕದಿಂದ ಪಾರ್ಥಿವ ಪ್ರತಿಮೆ ಶುದ್ಧಿ ಆಗ್ತದೋ ಹೊರಗಿಂದ ಅದೇ ರೀತಿ ಆತ್ಮಶುದ್ಧಿ ಆಗ್ತದೆ ಅಭಿಷೇಕ ಮಾಡಿದರೆ ಮಂತ್ರಪೂರ್ವಕವಾಗಿ ಮಾಡಿದರೆ ಅಂಥೇಳಿ ಆಮೇಲೆ ಗಂಧಾತ್ ಪುಣ್ಯಮೋ ಆಪ್ ಆಪ್ಯತೆ ಗಂಧವನ್ನು ಸಮರ್ಪಣೆ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ ಆಯುಸ್ತೃಪ್ತಿ ನೈವೇದ್ಯಾತ್ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಆಯುಸ್ಸು ತೃಪ್ತಿ ಇವೆರಡೂ ಕೂಡ ಉಂಟಾಗ್ತದೆ ಧೂಪಾದ ಅರ್ಥಮೋ ಆಪ್ಯತೆ ಧೂಪದಿಂದ ಧೂಪ ಸೇವೆ ಧೂಪ ಉಪಚಾರದಿಂದ ಅರ್ಥ ಹಣ ಸಂಪತ್ತು ಧನ ಧನಕನಕಾದಿಗಳು ಉಂಟಾಗ್ತದೆ ಲಭಿಸ್ತದೆ ದೀಪ ತಾಂಬೂಲಾದ ಭೋಗಮಾಪ್ನು ತಸ್ಮತ್ ಸ್ನಾದಿಕಟ್ಕಂ ಪ್ರಯತ್ನೇನ ಪ್ರಸಾದ ದೀಪದಿಂದ ಏನಾಗ್ತದೆ ದೀಪ ಉಪಚಾರ ಭಗವಂತನಿಗೆ ಮಾಡಿದರೆ ಜ್ಞಾನವನ್ನು ಹೊಂದುತ್ತಾನೆ ದೀಪ ಜ್ಯೋತಿರಹಂ ಬ್ರಹ್ಮ ಅಂತೇಳಿ ಹೇಳಿದಾಗ ದೀಪ ಜ್ಯೋತಿ ಸ್ವರೂಪವಾದದ್ದು ಜ್ಞಾನ ಸ್ವರೂಪವಾದದ್ದು ಜ್ಞಾನವನ್ನು ಕೊಡ್ತದೆ ದೀಪ ಉಪಚಾರವನ್ನು ಮಾಡಿದರೆ ಭಗವಂತನಿಗೆ ಷೋಡಶೋಪಚಾರಗಳಲ್ಲಿ ಯಾವ ಯಾವ ಉಪಚಾರಗಳು ಏನೇನು ಫಲ ಕೊಡ್ತವೆ ತಾಂಬೂಲದಿಂದ ಭೋಗ ತಾಂಬೂಲಾದ ಭೋಗ ಮಾಪ್ನಿಯಾತ್ ಹಾಗಾಗಿ ಸ್ನಾನಾಧಿಕಂ ಷಟ್ಕಂ ಪ್ರಯತ್ನ ಪ್ರಸಾದ ಏತು ಸ್ನಾನ ಮೊದಲಾದಂಥ ಆರು ಮಾಡಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಸ್ನಾನ ಅಂದರೆ ಅಭಿಷೇಕ ಇಲ್ಲಿ ಭಗವಂತನಿಗೆ ಅದರಿಂದ ಆತ್ಮಶುದ್ಧಿ ಇಲ್ಲಿಗೆ ಆರು ಹೇಳಿದ್ದು ಹದಿನಾರು ಷೋಡಶೋಪಚಾರಗಳಲ್ಲಿ ಹದಿನಾರರಲ್ಲಿ ಆರನ್ನು ಹೇಳಿದ್ದಾರೆ ಅದರ ಫಲವನ್ನು ಅಭಿಷೇಕ ಒಂದು ಇನ್ನೊಂದು ಗಂಧ ಅಭಿಷೇಕದಿಂದ ಆತ್ಮಶುದ್ಧಿ ಆದರೆ ಗಂಧದಿಂದ ಪುಣ್ಯ ಆಮೇಲೆ ನೈವೇದ್ಯದಿಂದ ಆಯುಸ್ಸು ತೃಪ್ತಿ ಆಮೇಲೆ ಧೂಪದಿಂದ ಅರ್ಥ ಹಣ ದೀಪದಿಂದ ಜ್ಞಾನ ತಾಂಬೂಲದಿಂದ ಭೋಗ ಹೀಗೆ ಆರನ್ನು ಇಲ್ಲಿ ಹೇಳ್ತಾರೆ ಷೋಡಶೋಪಚಾರದಲ್ಲಿ ಆರರ ಫಲಗಳನ್ನು ನಮಸ್ ಇನ್ನು ಮುಂದೆ ಬರ್ತದೆ ನಮಸ್ಕಾರೋ ಸರ್ವಾಭಿಷ್ಟ ಪ್ರದಾ ಉಭವು ಪೂಜಾಂತ್ಯ ಸದಾ ಕಾರ್ಯ ಭೋಗ ಮೋಕ್ಷಾರ್ಥಿಭಿರ್ನರೈ ನಮಸ್ಕಾರ ಮತ್ತು ಜಪ ಆ ದೇವನ ಮಂತ್ರ ಜಪ ಹಾಗೂ ನಮಸ್ಕಾರ ಇದರಿಂದ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸ್ತದೆ ಸಕಲಾಭೀಷ್ಟವನ್ನು ಕೊಡುವಂಥವುಗಳು ಇವುಗಳು ಪೂಜಾ ಅಂತೆ ಸದಾ ಕಾದ್ಯೋ ಭೋಗ ಮೋಕ್ಷಾರ್ತಿ ಬಿರು ನರೈಹಿ ಹಾಗಾಗಿ ಭೋಗ ಮೋಕ್ಷ ಇವೆರಡನ್ನು ಬಯಸ್ತಕ್ಕಂತಹ ಮನುಷ್ಯರು ಯಾರಿದ್ದಾರೋ ಅವರು ಪೂಜೆಯ ಕೊನೆಯಲ್ಲಿ ನಮಸ್ಕಾರ ಮತ್ತು ಜಪ ಇವೆರಡನ್ನು ಕೂಡ ಮಾಡಬೇಕು ಅಂಥೇಳಿ ಹೇಳ್ತಾರೆ ಸಂಪೂಜ್ಯ ಮನಸಾಪೂರ್ವ ಕುರ್ಯಾತ್ತದಾ ನರಃ ದೇವಾಂ ಪೂಜೆಯ ಚತ್ತಲ್ಲೋಕಮಾಪ್ನುಯತ್ ಅಂದರೆ ಸಂಪೂಜ್ಯ ಮನಸ್ಸ ಪೂರ್ವ ಮೊದಲು ಪೂರ್ವಂ ಮನಸ ಸಂಪೂಜ್ಯ ಮನಸ್ಸಿನಿಂದ ದೇವತೆಗಳನ್ನು ಪೂಜಿಸಿ ಕುರಿಯಾತ್ ತತ್ ಸದಾ ನರಹ ಆಯಾಯ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಬೇಕು ದೇವತೆಗಳ ಮನಸ್ಸಿನಲ್ಲಿ ಪೂಜಿಸಿ ಹ್ಞೂ ದೇವಾನಾಂ ಪೂಜೆಯಾಚೆಯುವ ತತ್ತ ಲೋಕವೂ ಆಪ್ನೀಯತ್ ದೇವತೆಗಳ ಪೂಜೆಯಿಂದ ಆಯಾಯ ದೇವತೆಗಳ ಲೋಕವು ಆಮೇಲೆ ತದವಾಂತರಲೋಕೆ ಯಥೇಷ್ಟಂ ಭೋಗಮಾಪ್ಯತೆ ಆಯಾ ಲೋಕಗಳಲ್ಲಿ ಬೇಕಾದಂತಹ ಭೋಗ್ಯವಸ್ತುಗಳು ಕೂಡ ಲಭಿಸ್ತದೆ ತದ್ ವಿಶೇಷಾನ್ ಪ್ರವಕ್ಷ್ಯಾ ಶೃಣುತ ಶ್ರದ್ಧೆಯ ದುಜಾ ಯಾವ ದೇವತೆಗಳಿಂದ ಯಾವ ವಿಶೇಷವಾದಂತಹ ಯಾವ ದೇವತೆಗಳ ಪೂಜೆಯನ್ನು ಮಾಡಿದರೆ ಯಾವ ಯಾವ ಫಲ ಸಿಗ್ತದೆ ಯಾವ್ಯಾವ ಭೋಗ ಸಿಗ್ತದೆ ಅಂತಕ್ಕಂಥದ್ದು ಹೇಳ್ತೇನೆ ಎಲ್ಲ ಈ ಬ್ರಾಹ್ಮಣ ಉತ್ತಮರೇ ಕೇಳಿ ಶ್ರದ್ಧೆಯಿಂದ ಹೇಳ್ತಾರೆ ಸೂತಮುನಿಗಳು ವಿಘ್ನೇಶ ಪೂಜೆಯ ಸಮ್ಯಕ್ ಭೂರ್ಲೋಕೆ ಭೀಷ್ಟಮ ಆಪ್ನುಯತ್ ಶುಕ್ರವರೆ ಚತುರ್ಥ್ಯಾಂಚ್ರಾವಣ ಭದ್ರಕೇಷಕ್ಷೇ ಧನುರ್ಮೇ ವಿಘ್ನೆಶ್ ವಿಧಿವಜೇತ್ ಶತೂಜಾ ಸಹಸ್ರಂ ತತ್ ಸಂಖ್ಯಾದೈರ್ವ್ರಜೆತ್ ಅಂದರೆ ವಿಘ್ನೆಶ್ವರನ ಪೂಜೆಯಿಂದ ಭೂಲೋಕದಲ್ಲಿ ಸಕಲ ಇಷ್ಟಾತಿಗಳು ಲಭಿಸುತ್ತದೆ ವಿಘ್ನೇಶ ಪೂಜೆಯ ಸಮ್ಯಕ್ ಭೂರ್ಲೋಕೆ ಅಭೀಷ್ಟ್ ಆಪ್ನು ಶುಕ್ರವಾರೇ ಚತುರ್ಥ್ಯಾಂಚ ಸಿತೇ ಶ್ರಾವಣ ಭಾದ್ರಕೆ ಶುಕ್ರವಾರ ಶುಕ್ಲ ಚತುರ್ಥಿ ಶ್ರಾವಣ ಭಾದ್ರವದ ಮಾಸ ಶತಭಿಷಾನಕ್ಷತ್ರ ಬಿಷಗೃಕ್ಷೆ ಹ್ಞೂ ಧನುರ್ಮಾಸಿ ಧನುರ್ಮಾಸದ ದಿವಸ ಹ್ಞೂ ಆ ತಿಂಗಳಲ್ಲಿ ಇವುಗಳಲ್ಲಿ ಗಣೇಶನನ್ನು ವಿಧಿವತ್ವವಾಗಿ ಪೂಜಿಸಿದರೆ ವಿಘ್ನೇಶಂ ವಿಧಿವ್ ಯಜೇತ್ ಪೂಜಿಸಬೇಕು ಪೂಜಿಸಿದರೆ ಏನಾಗ್ತದೆ ವಿಘ್ನೇಶ್ವರನ ಪೂಜೆಯಿಂದ ಪಡೆದ ನಾವು ಈ ಭೂಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪಡೆಯುವುದು ಅಂದರೆ ಪೃಥ್ವೀತತ್ವ ಮುಖ್ಯವಾಗಿ ವಿಘ್ನೇಶನಿಗೆ ಹೇಳ್ತದೆ ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂಥೇಳಿ ಬರ್ತದೆ ಗಣಪತಿ ಅಥರ್ವ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂಥೇಳಿ ತ್ವ ಶಕ್ತಿತ್ರಯಾತ್ಮಕ ಹೋ ಅಂಥೇಳಿ ಮೂಲಾಧಾರ ಅಂದರೆ ಪೃಥ್ವೀತತ್ವ ನಮ್ಮ ಷಟ್ಚಕ್ರಗಳಲ್ಲಿ ಯೋಗ ಮಾನ ಯೋಗ ಚಕ್ರ ಗುಂಡಲಿನ ಚಕ್ರಗಳಲ್ಲಿ ಮೂಲಾಧಾರ ಮೊದಲಿನದ್ದು ನಮಗೆಲ್ಲ ಮೂಲಾಧಾರವಾದ್ದು ಭೂಮಿ ಹಾಗಾಗಿ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಅಲ್ಲಿ ಗಣಪತಿ ಹ್ಞೂ ಆಗ ವಿಘ್ನೇಶ್ವರನ ಪೂಜೆಯಿಂದ ಭೂಲೋಕದಲ್ಲಿ ಏನೇನು ಇಷ್ಟಾರ್ಥಗಳು ಸಿಕ್ತವ ಅವೆಲ್ಲ ಪ್ರಾಪ್ತಿಯಾಗ್ತದೆ ದೇವಾಗ್ನಿಶ್ರದ್ಧಯಾ ನಿತ್ಯಂ ಪುತ್ರದಂ ಜ್ಯೇಷ್ಠಂ ಸರ್ವ ಸರ್ವಪಾಪ ಪ್ರಶಮನಂ ತತ್ತದ್ದುರಿತನಾಶನಂ ನೂರು ಅಥವಾ ಸಾವಿರ ದಿನಗಳವರೆಗೆ ಅಷ್ಟೇ ಸಂಖ್ಯೆಯ ಪೂಜೆಗಳನ್ನು ನಾವು ಮಾಡಬೇಕು ಹ್ಞೂ ಸರ್ವಪಾಪ್ರಶಮನಂ ತುರಿತನಾಶನಂ ದೇವಾಗ್ನಿಶ್ರದ್ಧಯಾ ನಿತ್ಯಂ ಪುತ್ರದಂ ಜ್ಯೇಷ್ಠ ನೃಣಂ ಅಂದರೆ ಅಗ್ನಿಯನ್ನು ಹ್ಞೂ ಈಗ ನಾವೀಗಾಗಲೇ ಭಿಷೃಕ್ಷೆ ಧನುರ್ಮಾಸೆ ವಿಘ್ನೇಶಂ ವಿಧಿವ್ಯಜೇತ್ ಶತ ಪೂಜಾ ಸಹಸ್ರಂವಾ ನೂರು ಅಥವಾ ಸಾವಿರ ದಿನಗಳವರೆಗೆ ತತ್ಸಂಖ್ಯಾಕ ದಿನೈಹ ವ್ರಜೇತ್ ಅಷ್ಟು ಅಷ್ಟೇ ಸಂಖ್ಯೆಯ ಪೂಜೆಗಳನ್ನು ದಿನಕ್ಕೊಂದರಾಗಿ ಲೆಕ್ಕ ಹಾಕಿದರೆ ನೂರು ದಿನ ಮಾಡಿದ ನೂರು ಪೂಜೆ ಆಗ್ತದೆ ಸಾವಿರ ದಿನ ಮಾಡಿ ಸಾವಿರ ಪೂಜೆ ಆಗ್ತದೆ ಅಷ್ಟನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಆಮೇಲೆ ದೇವ ಅಗ್ನಿಶ್ರದ್ಧೆಯ ನಿತ್ಯಂ ಪುತ್ರದಂ ಜ್ಯೇಷ್ಠ ಚ ಇಷ್ಟದಂ ನೃಣಂ ದೇವತೆಗಳನ್ನು ಮತ್ತು ಅಗ್ನಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ನಿತ್ಯವೂ ಕೂಡ ಪುತ್ರ ಸಮೃದ್ಧಿ ಆಗ್ತದೆ ಸರ್ವಪಾಪ ಪ್ರಶಮನಂ ಇಷ್ಟದಂ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಸರ್ವ ಪಾಪ ನಿವೃತ್ತಿ ಆಗ್ತದೆ ತದ್ದುರಿತನಾಶನ ಹ್ಞೂ ಹಾಗಾಗಿ ಅಗ್ನಿಕಾರ್ಯ ಅಥವಾ ವೈಷ್ವದೇವ ಹ್ಞೂ ಬ್ರಹ್ಮಚಾರಿಗಳಿಗೆ ಅಗ್ನಿಕಾರ್ಯ ಗೃಹಸ್ಥರಿಗೆ ವೈಷ್ಣದೇವ ಮಾಡಬೇಕು ಅಂತೇಳಿ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡುವಂಥದ್ದು ಇದೆ ಈಗ ಪಂಚಬ್ರಹ್ಮಾತ್ಮಕ ಪೂಜೆ ಹೇಗೆ ಮುಂದೆ ವಾರಪೂಜಾ ಶಿವಾದೀನಾ ಆತ್ಮಶುಧಿಪ್ರದ ವಿದುಹು ತಿತಿ ನಕ್ಷತ್ರ ಆಧಾರಿಕಂ ಅಂತೇಳಿ ಮುಂದೆ ಬರ್ತದೆ ಹೆಚ್ಚಿನ ವಿಚಾರವನ್ನು ಮುಂದೆ ನೋಡೋಣ ಹರೇರಾಮ ಓಂ ತತ್ಸತ್